ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಶ್ರೀ ಗಣೇಶಾಯ ನಮಃ ಡಾಕ್ಟರ್ ಕೃಷ್ಣಮೂರ್ತಿ ಶಾಸ್ತ್ರಿ ದಂಬೆ ಪುಣಚ ಶಂಕರಾಚಾರ್ಯರ ಆತ್ಮಬೋಧ ಕೃತಿಯನ್ನು ನೋಡ್ತಾ ಇದ್ದೇವೆ ಪರಮ ಪೂಜ್ಯ ಶ್ರೀ ಸಚಿದಾನಂದ ಸಚ್ಚಿದಾನಂದ ಸರಸ್ವತಿ ಪದತರಗಳಲ್ಲಿ ವಂದಿಸುತ್ತ ವಿದ್ವಾನ್ ಮಹಾಮಹೋಪಾಧ್ಯಾಯ ವೇದಾಂತ ಪಾರ್ಧಿ ವಜ್ರ ಡರ್ ಕೆ ಜಿ ಸುಬ್ರಹಣ ಶರ್ಮ ಸದ್ಗುರುಗಳ ಪದತಗಳಲ್ಲಿ ಸಾಷ್ಟಾಂಗ ಪ್ರಣಾಮಗಳನ್ನು ಮಾಡುತ್ತಾ ಶಂಕರಾಚಾರ್ಯರ ಒಂದು ಪುಣ್ಯಸ್ಮರಣೆಯನ್ನು ಮಾಡ್ತಾ ಅವರನ್ನು ಅವರಲ್ಲಿ ಶರಣಾಗತಿಯನ್ನು ಹೊಂದುತ್ತಾ ಅವರ ಕೃತಿಯಾದ ಆತ್ಮಬೋಧವನ್ನು ನೋಡೋಣ ಅದರಲ್ಲಿ ನಲವತ್ತ ಶ್ಲೋಕ ಇವತ್ತು ಆತ್ಮ ಸ್ವರೂಪದ ಬಗ್ಗೆ ಹೇಳ್ತಾ ಇದೆ ಬೋಧೇನ ಅರುಣಿನವೋಧೇನ ಪೂರ್ವ ಸಂತಮಸೇಹೃತೆ ತೀರ್ಭೇದ ಸ್ವಯಮೇ ಅಂಶು ಮಾನಿ ಅಂದರೆ ಅರುಣಿನ ಬೋಧೇನ ಅರುಣೇನ ಇವ ಅರುಣಿನವ ಗುಣಸಂಧ್ಯಾ ಬೋಧನ ಅರುಣನಂತೆ ಅರುಣನು ಮೊದಲು ದಟ್ಟವಾದ ಕತ್ತಲೆಯನ್ನು ಸಂತಮಸೇ ಹೃತೇ ದಟ್ಟವಾದ ತಮಸ್ಸು ಸಂತಮಸ್ ಸಮ್ಯಕ್ ಬಹಳ ಹೆಚ್ಚಾಗಿರ್ತಕ್ಕಂತಹ ತಮಸ್ಸು ಕತ್ತಲೆಯನ್ನು ಹೃತೇ ಅಪಹರಿಸಲಾಗಿ ಹ್ಞೂ ಕತ್ತಲೆಯು ಯಾರಿಂದ ಮತ್ತು ಮೊದಲಿಗೆ ಅರುಣನಿಂದ ಅರುಣೋದಯವಾದಾಗ ಪೂರ್ವ ಬೋಧೇನ ಪೂರ್ವಂ ಅದೇ ರೀತಿಯಲ್ಲಿ ಮೊದಲು ಜ್ಞಾನವು ಅಜ್ಞಾನವನ್ನ ತೊಲಗಿಸಿದ ಮೇಲೆ ಮೊದಲು ಜ್ಞಾನ ಏನು ಮಾಡುತ್ತದೆ ಅಜ್ಞಾನವನ್ನು ತೊಲಗಿಸ್ತದೆ ಹಾಗೆ ಹೇಗೆ ಅದು ದಟ್ಟವಾದ ಕತ್ತಲೆಯನ್ನು ಸೂರ್ಯೋದಯಕ್ಕೆ ಮೊದಲು ಅರುಣೋದಯವು ತೊಲಗಿಸಿದಂತೆ ಜ್ಞಾನವು ಅಜ್ಞಾನವನ್ನು ಮೊದಲಿಗೆ ತೊಡಗಿಸ್ತದೆ ಆವಾಗ ತತ ಆವಿರ್ಭವೇದ ಆತ್ಮ ಸ್ವಯಮೇವ ಅಂಶಮಾನಿವ ಆವಾಗ ಆತ್ಮನು ತಾನೇ ತಾನಾಗಿ ಅಂಶಮಾನಿವ ಸೂರ್ಯನಂತೆ ಅಂಶುಮಾನಂದರೆ ಕಿರಣಗಳುಳ್ಳವ ಅಂಶ ಕಿರಣ ಕಿರಣಗಳುಳ್ಳವೋ ಸೂರ್ಯ ಹೀಗೆ ಆತ್ಮನು ಸೂರ್ಯನಂತೆ ತಾನೇ ಆವಿರ್ಭವಿಸಿಕೊಳ್ಳುತ್ತಾನೆ ತಾನೇ ತಾನಾಗಿ ತೋರಿಕೊಳ್ತಾನೆ ಅಂತೇಳಿ ಇಲ್ಲಿ ಹೇಳ್ತಾ ಇದ್ದಾರೆ ಬಹಳ ಉತ್ತಮವಾದಂತಹ ಭಾಳ ಚೆನ್ನಾಗಿದೆ ಶ್ಲೋಕ ಅರುಣೇನೇವ ಬೋಧೇನ ಪೂರ್ವ ಸಂತಮಸೇ ಶುತೇ ತಥ ಆವಿರ್ಭವೇದಾತ್ಮ ಅರುಣನಿಂದ ಕತ್ತಲೆಯು ಹೋಗಲು ಸೂರ್ಯನು ತಾನಾಗಿಯೇ ಪ್ರಕಟವಾಗುವಂತೆ ಜ್ಞಾನದಿಂದ ಅಜ್ಞಾನವೂ ಹೋಗಲು ಆತ್ಮನು ತಾನಾಗಿಯೇ ಪ್ರಕಟವಾಗ್ತಾನೆ ಅಂಥೇಳಿ ಹೇಳ್ತಾ ಇದ್ದಾರೆ ಅರುಣೇನೇವೋಧೇನ ಪೂರ್ವ ಸಂತಮಸೇ ಹೃತೇ ತತ ಆವಿರ್ಭವೇದಾತ್ಮ ಸ್ವಯಮೇವ ಅಂಶುಮಾನಿವ ಅರುಣೋದಯವಾಗಲು ಕತ್ತಲೆಯೆಲ್ಲ ಕಳೆದು ಹೋಗಿ ಸೂರ್ಯನು ತಾನಾಗಿಯೇ ಉದಯಿಸುವಂತೆ ಜ್ಞಾನೋದಯದಿಂದ ಅಜ್ಞಾನವೆಂಬಂತೆ ಅಂಧಕಾರವು ತೊಲಗಲು ತೋರಿ ಪ್ರಕಾಶಿಸುತ್ತದೆ ಅಂದರೆ ಇದಕ್ಕೆ ಇದು ಸಚ್ಚಿದೇನ ಸರಸ್ವತಿ ಸ್ವಾಮಿಯವರು ಮತ್ತು ಈಗಾಗಲೇ ಹೇಳಿದ ಹಾಗೆ ಸರಳವಾದಂಥ ಅನುವಾದ ಮುಂದೆ ಚಿನ್ಮಯ್ಯನಂದ್ರೆ ಹೇಳ್ತಾರೆ ನಮ್ಮ ವಾಸನಾ ಭರಿತ ದಟ್ಟ ತೆರಿಗೆ ಅಜ್ಞಾನ ವಾಸನೆ ಅಂದ್ರೇನು ಪೂರ್ವ ಕರ್ಮ ವಾಸನೆ ಪೂರ್ವ ಕರ್ಮ ಸಂಸ್ಕಾರಗಳು ಪುಣ್ಯಪಾಪಗಳ ಮೂಟೆ ಮೊದಲಿನ ಸಂಚಿತ ಕರ್ಮಗಳು ನಮ್ಮ ವಾಸನಾ ಭರಿತ ದಟ್ಟ ತೆರೆಯೇ ಅಜ್ಞಾನ ಬೆಳಗುತ್ತಾ ಇರತಕ್ಕಂಥ ಸತ್ಯದೆಡೆಗೆ ಹೋಗಬೇಕಾದರೆ ನಾವು ಮೊದಲು ಈ ಕತ್ತಲೆಯನ್ನು ದಾಟಬೇಕು ಆಗಲೇ ನಮಗೆ ಸತ್ಯದ ಅನುಭವ ಆಗ್ತದೆ ಪೂರ್ವ ದಿಕ್ಕಿನಲ್ಲಿ ಅರುಣೋದಯವಾದುದೇ ತಡ ದಿಕ್ಕಿಯೆಲ್ಲ ಹೊಂಬಣ್ಣವಾಗಿ ಉಷೆಯ ಹಿಂದೆಯೇ ಸೂರ್ಯೋದಯವಾಗಿ ಪ್ರಪಂಚವೆಲ್ಲ ಬೆಳಗ್ತದೆ ಅರುಣ ಸೂರ್ಯನ ಬರವನ್ನ ಸಾರಲು ಮುಂಬರತಕ್ಕಂಥ ಸಾರಥಿ ಸೂರ್ಯ ಬರ್ತಾ ಇದ್ದಾನೆ ಅಂತೇಳಿ ಸೂಚಿಸ್ತಾನೆ ಅದರ ದ್ಯೋತಕ ಸೂಚಕ ನಾವು ಸತತವಾಗಿ ಆತ್ಮಚಿಂತನೆಯನ್ನು ನಡೆಸಿದರೆ ನಮ್ಮ ಸ್ವಾರ್ಥ ಆಸೆಗಳಿಂದ ಕರಗಿ ಹೋಗಿ ನಮ್ಮ ದೃಷ್ಟಿಯನ್ನು ಮುಚ್ಚಿರತಕ್ಕಂಥ ಅಜ್ಞಾನು ಎಂಬಂತಹ ಕತ್ತಲೆ ನಾಶವಾಗಿ ನಮಗೆ ಆತ್ಮನ ಅನುಭವವಾಗ್ತದೆ ನಮ್ಮ ಆತ್ಮದರ್ಶನವನ್ನು ಮರಿಸಿರುವಂಥದ್ದು ಸ್ವಾರ್ಥ ಮತ್ತು ಅಹಂಕಾರ ಅಹಂಕಾರಪೂರಿತವಾದ ಕರ್ಮಗಳು ಅವುಗಳ ವಿಕ್ಷೇಪಗಳು ವಿಕ್ಷೇಪ ಅಂದರೆ ಒಂದು ಇನ್ನೊಂದಾಗಿ ತೋರುವಂಥದ್ದು ನಿಜವಾಗಿ ನಾನು ಮಾಡಿದ್ದು ನಾನು ಮಾಡಿದ್ದು ಅಂತೇಳಿ ತೋರ್ತದೆ ಕರ್ಮಗಳಿಲ್ಲ ನಿಜವಾಗಿ ನಾನು ಮಾಡುವವನಲ್ಲ ಕೇವಲ ದೇಹ ಇಂದ್ರಿಯಗಳು ಮಾಡ್ತವೆ ನಾನು ಅದಲ್ಲ ನಾನು ಆತ್ಮ ಧ್ಯಾನ ಮನಸ್ಸಿನ ಬಾಹ್ಯವೃತ್ತಿಯನ್ನು ತಳೆದು ಅದನ್ನು ಶಾಂತಗೊಳಿಸ್ತದೆ ಹಾಗೆ ಶಾಂತಗೊಂಡು ಅಂತರ್ಮುಖವಾದ ಮನಸ್ಸು ಆತ್ಮಾನುಭವದಲ್ಲಿ ಲೀನವಾಗ್ತದೆ ಅದರೊಡನೆ ಒಂದಾಗ್ತದೆ ಅಂತೇಳಿ ಇದನ್ನು ಹೇಳ್ತಾಯಿದ್ದಾರೆ ಮುಂದನೇ ಶ್ಲೋಕ ಆತ್ಮತು ಸತತಂ ಪ್ರಾಪ್ತೋ ಅಪ್ಯಪ್ರಾಪ್ತವದ ಅವಿದ್ಯೆಯ आत्मा तो सतत्यवेतवदातिकंठाभरण यहाँ आत्मा सतत प्राप्त अभी अतव्य ತನ್ನಾಶೆ ಪ್ರಾಪ್ತಉದ್ಭಾತಿ ಸ್ವಕಂಠಾಭರಣಂ ಯಥ ಮೊದಲಿನಿಂದಲೂ ತನ್ನ ಕೊಲ್ಲಿನಲ್ಲಿಯೇ ಇದ್ದ ಒಡವೆಯು ನೆನಪಾದ ಕೂಡಲೇ ಸಿಕ್ಕಿದೆ ತೋರುವ ಹಾಗೆ ನಮಗೆ ಮರೆತೋಗಿರ್ತದೆ ನಮ್ಮ ಈ ಒಡವೆ ಯಾವುದು ಚಿನ್ನದ ಸರ ಯಾವುದು ಎಲ್ಲಿ ಇಟ್ಟಿದ್ದೇವೆ ಅಂತ ಮರ್ತೋಗಿರ್ತದೆ ಆದರೆ ಕೊನೆಗೆ ನೋಡಿದರೆ ಕುತ್ತಿಗೆಯಲ್ಲಿರ್ತದೆ ಹ್ಞೂ ಎಲ್ಲೆಲ್ಲ ಹುಡುಕಾಡ್ತೇವೆ ಹಾಗೆಯೇ ಅದು ಹೇಗೆ ನಮಗೆ ನೆನಪಾದ ಕೂಡಲೇ ಸಿಕ್ಕಿತು ಅಂತೇಳಿ ತೋರುವ ಹಾಗೆ ನಿಜವಾಗಿ ಅಲ್ಲೇ ಇತ್ತು ಸಿಕ್ಕಿದ್ದಲ್ಲ ಅದರ ಅರಿವು ನಮಗೆ ಯಾವಾಗ ಅದೇ ರೀತಿಯಲ್ಲಿ ಆತ್ಮನು ಯಾವಾಗಲೂ ನಮ್ಮಲ್ಲಿ ಪ್ರಾಪ್ತನಾಗಿಯೇ ಇದ್ದರೂ ಕೂಡ ಆತ್ಮಾತು ಸತತಂ ಪ್ರಾಪ್ತ ಅಪಿ ಅಪ್ರಾಪ್ತವತ ಅವಿದ್ಯಯ ಅಜ್ಞಾನದಿಂದ ಅವಿದ್ಯೆಯಿಂದ ಸಿಕ್ಕದೇ ಇರುವಂತೆ ತೋರುತ್ತಿದ್ದು ತನ್ನಾಶೆಯೇ ಪ್ರಾಪ್ತವತ್ ಭಾತಿಯ ನಾಶವಾಗಲು ಸ್ವಕಂಠಾಭರಣ್ಯಥಾ ತನ್ನ ಕುತ್ತಿಗೆ ಆಭರಣವು ಹೇಗೆ ಸಿಕ್ಕಿತು ಅಂತೇಳಿ ಹೇಳ್ತೇವೆ ಅದೇ ರೀತಿಯಲ್ಲಿ ಆತ್ಮವು ಸಿಕ್ಕಿದಂತೆ ತೋರ್ತದೆ ನಮಗೆ ನಿಜವಾಗಿ ಆತ್ಮನೂ ನಮ್ಮಲ್ಲೇ ಇದ್ದಾನೆ ಮರೆತು ಹೋಗಿದೆ ನಮಗೆ ಆ ಮರೆತು ಹೋಗಿರ್ತಕ್ಕಂಥ ಅಜ್ಞಾನ ವಿದ್ಯೆ ಯಾವುದಿದೆ ಅದು ನಾಶವಾದ ತಕ್ಷಣವೇ ನಮಗೆ ಇದರ ಅರಿವಾಗ್ತದೆ ಅಂತೇಳಿ ಇಲ್ಲಿ ಹೇಳ್ತಾ ಇದ್ದಾರೆ ಆತ್ಮ ಅಂತೂ ಸತತ ಪ್ರಾಪ್ತ ಅಪ್ಪಿ ಅಪಿ ಅಪ್ರಾಪ್ತವತ್ ಅವಿದ್ಯೆಯ ತನ್ನಾಶೇ ಪ್ರಾಪ್ತವತ್ ಭಾತಿ ಸ್ವಕಂಠ ಆಭರಣ ಆತ್ಮನು ತನ್ನ ಕೊರಳಿನಲ್ಲಿ ಇರುವ ಆಭರಣವು ಹೇಗೋ ಹಾಗೆಯೇ ಸದಾ ಪ್ರಾಪ್ತವನಾಗಿದ್ದರೂ ಅವಿದ್ಯೆಯಿಂದ ಅಪ್ರಾಪ್ತನಂತೆ ತೋರುತ್ತಾನೆ ಅವಿದ್ಯೆಯು ನಾಶವಾಗಲು ಪ್ರಾಪ್ತನಾದಂತೆ ತೋರುತ್ತಾನೆ ಅಂತೇಳಿ ಇಲ್ಲಿ ಹೇಳ್ತಾ ಇದ್ದೇವೆ ಆತ್ಮತು ಸತತಂ ಪ್ರಾಪ್ತೋಪ್ಯಪ್ರಾಪ್ತವದ ವಿಧ್ಯೆಯ ತನ್ನಾಶೇ ಪ್ರಾಪ್ತವದ್ಭಾತಿ ಸ್ವಕಂಠಾಭರಣಂ ಯಥ ಆತ್ಮ ಸದಾ ಲಭ್ಯವಾದ ಸತ್ಯತತ್ವ ಆದರೂ ಅಜ್ಞಾನದಿಂದ ಅದರ ಅರಿವಿಲ್ಲ ಅಜ್ಞಾನವು ನಾಶ ಹೊಂದರೂ ಆತ್ಮದ ಅರಿವಾಗ್ತದೆ ಇದು ಕುತ್ತಿಗೆಯಲ್ಲಿ ಇರುವ ಬಂಗಾರದಸರ ಕಳೆದು ಹೋದಂತೆ ತೋರಿದ ಹಾಗೆ ಅಂತೇಳಿ ಹೇಳ್ತಾರೆ ಜ್ಞಾನವು ಅಜ್ಞಾನದಿಂದ ಆವೃತವಾಗಿದೆ ಅಜ್ಞಾನೇನಾವೃತ ಜ್ಞಾನಂ ಕನಸು ಕಾಣುತ್ತಿರುವವನಿಗೆ ಅವನ ಜಾಗೃತ ಸ್ವರೂಪವನ್ನು ಯಾರೂ ಕೊಡಲಾರರು ಉನ್ನತ ಆತ್ಮಾನುಭವವನ್ನು ಪಡೆಯಲು ನಾನು ಬೇರೆ ಯಾವ ವ್ಯಕ್ತಿತ್ವವನ್ನು ನನ್ನಲ್ಲಿಯೇ ಸೃಷ್ಟಿಸಬೇಕಾಗಿಲ್ಲ ನಾನು ಅನರ್ಥವು ಆತ್ಮವೇ ಹಾಗಿಲ್ಲದೆ ನನ್ನಲ್ಲಿಯೇ ನಾನು ಆತ್ಮತನವನ್ನು ಸೃಷ್ಟಿಸಿಕೊಳ್ಳಬೇಕೆಂದರೆ ಆಧ್ಯಾತ್ಮಿಕ ಸಾಧನೆಗಳಾದ ಶ್ರವಣ ಮನನ ಇತಿಹಾಸನ ಮೊದಲಾದ ಮಾರ್ಗಗಳು ಆದರೂ ಆ ಆತ್ಮಾಭ್ಯಾಸದಿಂದ ನನ್ನಲ್ಲಿ ಆತ್ಮ ಸೃಷ್ಟಿಯಾಯಿತು ಅಂತೇಳಿ ಹೇಳುವಂತಿಲ್ಲ ಸಾಧನೆಯಿಂದ ಆತ್ಮ ಸೃಷ್ಟಿ ಅಂದರೆ ಸಾಧನೆ ಮುಗಿದವೊಡನೆ ಅದರ ಪರಿಣಾಮ ಆತ್ಮ ಅನುಭವವೂ ಸಹ ಅಂತ್ಯಗೊಳ್ಳಬೇಕು ಸೃಷ್ಟಿಯಾದದ್ದು ಸಾಯಲೇಬೇಕು ಆದ ಕಾರಣ ಅನಂತವಾದ ಆತ್ಮತತ್ವವನ್ನು ಸಾಧನೆಯಿಂದ ಸೃಷ್ಟಿ ಮಾಡಲಿಕ್ಕೆ ಅಸಾಧ್ಯ ಆತ್ಮ ಸದಾ ನಮ್ಮೆಲ್ಲರಲ್ಲಿಯೂ ಇದೆ ಅದರ ಅರಿವು ನಮಗಾಗ್ತದೆ ಸಾಧನೆಯಿಂದ ಇದೆ ಅಂಥೇಳಿ ಅದರ ಆವರಣದ ಕಾರಣ ಅದಕ್ಕೊಂದು ಆವರಣ ಇದೆ ಅಜ್ಞಾನದ್ದು ಮಾಯೆಯದು ಅದ ಆ ಕ ಆ ಕಾರಣ ಅಜ್ಞಾನ ಅಭ್ಯಾಸ ಅದರ ಆವರಣದ ಕಾರಣ ಯಾವುದು ಅದನ್ನು ಮುಚ್ಚಿರುವಂಥದ್ದು ಅಜ್ಞಾನ ಅಭ್ಯಾಸದಿಂದ ಆ ಅಜ್ಞಾನವು ನಷ್ಟವಾದಾಗ ನಾವು ಅದನ್ನು ನೇರವಾಗಿ ಕಾಣುತ್ತೇವೆ ಅಷ್ಟೆ ಸಕಲ ಪ್ರಾಣಿಗಳ ಅಭ್ಯಾಸ ಏನದು ಕೌಂತೆಯ್ಯ ವೈರಾಗ್ಯ ಗೃಹ್ಯತೆ ಅಂತೇಳಿ ಕೃಷ್ಣ ಹೇಳಿದೆ ಸಕಲ ಪ್ರಾಣಿಗಳ ಎಲ್ಲ ಸ್ಥಿತಿಗಳಲ್ಲಿಯೂ ಅನುಭವಗಳಲ್ಲಿಯೂ ಸರ್ವದ ಆತ್ಮ ಇದ್ದೇ ಇದೆ ನಾವು ಮನೆಗೆ ನಿದ್ರಿಸುತ್ತಿರುವಾಗಲೂ ಅದು ಜಾಗೃತವಾಗಿ ಇರ್ತದೆ ನಮ್ಮ ವಿವಿಧ ತಪ್ಪು ಭಾವನೆಯಿಂದಾಗಿ ಅದರ ಅರಿವು ನಮಗಿಲ್ಲ ನಿಜವಾಗಿಯೂ ಅದರ ಶಕ್ತಿಯಿಂದಾಗಿ ಅದರ ಬೆಳಕಿನಿಂದಾಗಿ ನಾವು ಬದುಕುತ್ತೇವೆ ಆದರೆ ಅದರ ಬೆಳಕಿಗೆ ನಾವು ಅಂಧರು ನಾವು ಕುರುಡರು ನಮಗೆ ಕಾಣೋದಿಲ್ಲ ಅದರ ಬೆಳಕು ಆವರಿಸಿರುವ ಕತ್ತಲೆಯನ್ನು ದೂರ ಮಾಡಿ ನಾವು ಅಜ್ಞಾನವನ್ನು ಕಳಚಿ ನಿಂತಾಗ ನಮ್ಮ ದೃಷ್ಟಿದೋಷ ನಿವಾರಣೆಯಾದಾಗ ಆತ್ಮದ ವಿಭೂತಿ ಮಹಿಮೆ ಸ್ವಯಂವೇದ್ಯ ಮೋಡಗಳು ಚದುರಿದಾಗ ಸ್ವತಃ ಪ್ರಕಾಶಿಸ್ತಕ್ಕಂಥ ಸೂರ್ಯನಂತಿ ಈ ಆತ್ಮ ಅಂಥೇಳಿ ಹೇಳ್ತಾರೆ ಅಂದರೆ ನಮ್ಮನ್ನು ಆವರಿಸಿದ್ದ ಅಂಧಕಾರವನ್ನು ದೂರ ಮಾಡಿದಾಗ ಆತ್ಮ ಹೊಸದಾಗಿ ದೊರಕಿನಂತೆ ಭಾಸವಾಗ್ತದೆ ಇಲ್ಲಿವರೆಗೂ ಇಲ್ಲದೂ ಈಗ ಉಂಟಾದಾಗ ಆದರೆ ಈ ಭಾವನೆ ತಪ್ಪು ಕಳೆದು ಹೋಗದ ವಸ್ತುವಿಗೆ ನಾವು ಕಳೆದು ಹೋಗಿದೆ ಕಳೆದು ಹೋಗಿದೆ ಅಂತ ಹೇಗೆ ದುಃಖಿಸ್ತಾ ಅದೇ ರೀತಿ ನಮ್ಮಿಂದ ನಷ್ಟವಾಗದಂತಹ ನಮ್ಮ ಸದಾ ನಮ್ಮಲ್ಲಿ ಇರುವಂಥ ಅತ್ಯಮೂಲ್ಯವಾದ ಪದಾರ್ಥವನ್ನು ನಾವು ಕಳ್ಕೊಂಡೆವು ಅಂತೇಳಿ ಶೋಕಿಸ್ತಾ ಇದ್ದೇವೆ ನಮ್ಮಲ್ಲಿ ಇರುವಂಥದ್ದು ಆತ್ಮ ಅನೇಕ ಸಲ ಎಲ್ಲೆಡೆಯಲ್ಲಿಯೂ ಹುಡುಕಿ ಕಳೆದು ಹೋಯಿತು ಅಂಥೇಳಿ ನಿಶ್ಚಯಿಸಿ ಶೋಕಿಸ್ತಾ ಅಕಸ್ಮಾತ್ ಕೈ ಹಾಕಿದ್ರೆ ನಮ್ಮ ಜೇಬಿನಲ್ಲಿ ಇರತಕ್ಕಂಥ ಬೀಗದ ಕೈಯೇ ಇದು ಕಂಕುಳಲ್ಲಿ ಮಗುವನ್ನು ಎತ್ತಿಕೊಂಡು ಊರನ್ನೆಲ್ಲ ಅಲೆದರು ಎನ್ನುವಂತೆ ನಮ್ಮ ಗುತ್ತಿಗೆಯಲ್ಲಿರುವ ಹಾರಕ್ಕಾಗಿ ಎಷ್ಟು ಜನ ಹೆಂಗಸರು ಕಳೆದು ಹೋಯಿತು ಅಂತೇಳಿ ತಿಳಿದು ದುಃಖಿಸಲಿಲ್ಲ ಸರ್ವದಾ ನಮ್ಮಲ್ಲೇ ಇರುವಂತಹ ಆತ್ಮನನ್ನು ನಾವು ಪುನಃ ಗುರುತಿಸುತ್ತೇವೆ ಅಷ್ಟೆ ನಮ್ಮಲ್ಲೇ ಇರುವಂಥದ್ದದು ಅದನ್ನು ತಿಳಿಯುವಂಥದ್ದು ಅದರ ಬಗ್ಗಿನ ಅರಿವು ಗುರುತಿಸುವಿಕೆ ಅದನ್ನು ಅದು ಇದೆ ಅಂತ ಹೇಳಿ ಅದು ಇಲ್ಲಿ ಆಗ್ತದೆ ಅಷ್ಟೆ ಧ್ಯಾನ ಅಭ್ಯಾಸಗಳಿಂದ ಅದರ ವಿಷಯದಲ್ಲಿದ್ದಂತಹ ನಮ್ಮ ತಪ್ಪು ಅಭಿಪ್ರಾಯ ಆತ್ಮನ ವಿಷಯದಲ್ಲಿ ಇರತಕ್ಕಂಥ ತಪ್ಪು ಅಭಿಪ್ರಾಯ ಹೋದ ನಮಗೆ ಅದರ ಪುನರ್ದರ್ಶನವೂ ಆಗ್ತದೆ ನಾವು ಆತ್ಮಸ್ವರೂಪರು ಎಂಬಂಥ ಅರಿವು ನಮಗೂ ಉಂಟಾಗ್ತದೆ ಅಂತೇಳಿ ಇಲ್ಲಿ ಹೇಳ್ತಾ ಇದ್ದಾರೆ ಇದು ನಲವತ್ತು ನಾಲ್ಕನೆಯ ಶ್ಲೋಕ ಇನ್ನು ನಲವತ್ತ ಐದು ನಲವತ್ತಾರು ನಲವತ್ತೇಳು ನಲವತ್ತೆಂಟು ನಾಲ್ಕು ಶ್ಲೋಕಗಳು ಆತ್ಮಸ್ವರೂಪವನ್ನು ಹೇಳ್ತಾಯಿವೆ ನಾಳೆ ದಿವಸ ನೋಡೋಣ ಇಲ್ಲಿಗೆ ನಲವತ್ತ ಮೂರು ನಲವತ್ತು ಎರಡು ಶ್ಲೋಕಗಳು ಇಲ್ಲಿ ಆತ್ಮಬೋಧ ಇವತ್ತಿಗೆ ಇಲ್ಲಿಗೆ ಮಂಗಲ ಮಾಡೋಣ ಹೇರ ಶ್ರೀ ಶಂಕರರ್ಪಿತಮಸ್ತು ಓಂ ತತ್ಸತ್